ಪರಮದಯಾಮಯನು ಕರುಣಾನಿಧಿಯೂ ಆದಿಯ ನಾವು ನೂಹರನ್ನು ಅವರ ಜನಾಂಗದ ಕಡೆಗೆ ರವಾನಿಸಿದೆವು ಅವರು ತಮ್ಮ ಜನಾಂಗದವರಿಗೆ ಅವರ ಮೇಲೆ ಒಂದು ವೇದನಾಯುಕ್ತ ಯಾತನೆ ಬಂದೆರಗುವುದಕ್ಕೆ ಮುಂಚೆಯೇ ಎಚ್ಚರಿಕೆ ನೀಡಲೆಂದು ಅವರು ಹೇಳಿದರು ನನ್ನ ಜನಾಂಗದವರೇ ನಾನು ನಿಮಗಾಗಿ ಓರ್ವ ಸುಸ್ಪಷ್ಟ ಎಚ್ಚರಿಕೆ ಕೊಡುವ ಸಂದೇಶವಾಹಕನಾಗಿದ್ದೇನೆ ಅಲ್ಲಾಹನ ಆರಾಧನೆ ಮಾಡಿರಿ ಅವನನ್ನು ಭಯಪಡಿರಿ ಮತ್ತು ನನ್ನನ್ನು ಅನುಸರಿಸಿರಿ ಜೋನ್ ಅಲ್ಲಾಹನು ನಿಮ್ಮ ಪಾಪಗಳನ್ನು ಕ್ಷಮಿಸುವನು ಮತ್ತು ನಿಮ್ಮನ್ನು ಒಂದು ನಿಶ್ಚಿತ ಕಾಲದವರೆಗೆ ಉಳಿಸುವನು ವಾಸ್ತವದಲ್ಲಿ ಅಲ್ಲಾಹನು ನಿಶ್ಚಯಿಸಿರುವ ಕಾಲವು ಬಂದು ಮತ್ತೆ ಅದನ್ನು ಮುಂದೂಡಲಾಗುವುದಿಲ್ಲ ಅಯ್ಯೋ ನಿಮಗಿದು ತಿಳಿದಿರುತ್ತಿದ್ದರೆ ಅವರು ಹೀಗೆ ಭಿನ್ನವಿಸಿದರು ನನ್ನ ಪ್ರಭು ನಾನು ನನ್ನ ಜನಾಂಗದವರನ್ನು ಹಗಲಿರುಳೆನ್ನದೇ ಕರೆದೆನು ಕಲಮ್ಯಜಿದ್ ಹುಂ ಜಿಲ್ಲ ಆದರೆ ನನ್ನ ಕರೆಯು ಅವರ ಪಲಾಯನವನ್ನು ಮಾತ್ರ ಹೆಚ್ಚಿಸಿತು ನೀಂಟೌಫಿರೋಲ ಹುಂ ಜಾರೂ ಅಸಾಧ್ಯಾ ಹುಂಫಿ ಜಾರೂ ಅಸಾಭ್ಯುಸಿ ನೀನು ಅವರನ್ನು ಕ್ಷಮಿಸುವಂತಾಗಲೆಂದು ನಾನು ಅವರನ್ನು ಕರೆದಾಗಲೆಲ್ಲ ಅವರು ಕಿವಿಗಳಲ್ಲಿ ಬೆರಳುಗಳನ್ನು ತುರುಕಿಸಿಕೊಂಡರು ತಮ್ಮ ವಸ್ತ್ರಗಳಿಂದ ಮುಖ ಮುಚ್ಚಿಕೊಂಡರು ಹಟಮಾರಿತನ ತೋರಿದರು ಮತ್ತು ಭಾರಿ ಅಹಂಭಾವ ತೋರಿಸಿದರು ತರುವಾಯ ನಾನು ಅವರಿಗೆ ಬಹಿರಂಗವಾಗಿ ಕರೆ ಕೊಟ್ಟೆನು ಅನಂತರ ನಾನು ಘಂಟಾ ಘೋಷವಾಗಿ ಧರ್ಮಾಹ್ವಾನ ನೀಡಿದೆನು ಮತ್ತು ರಹಸ್ಯವಾಗಿಯೂ ಸಮಜಾಯಿಸಿದೆನು ನಾನು ಹೀಗೆ ಹೇಳಿದೆನು ನಿಮ್ಮ ಪ್ರಭುವಿನೊಡನೆ ಕ್ಷಮಾಯಾಚನೆ ಮಾಡಿರಿ ಖಂಡಿತವಾಗಿಯೂ ಅವನು ಮಹಾ ಕ್ಷಮಾಶೀಲನಾಗಿದ್ದಾನೆ ಅವನು ನಿಮ್ಮ ಮೇಲೆ ಆಕಾಶದಿಂದ ಧಾರಾಳವಾಗಿ ಮಳೆ ಸುರಿಸುವನು ನಿಮಗೆ ಸೊತ್ತು ಸಂತಾನಗಳನ್ನು ದಯಪಾಲಿಸುವನು ನಿಮಗಾಗಿ ಉದ್ಯಾನಗಳನ್ನು ಸೃಷ್ಟಿಸುವನು ಮತ್ತು ನಿಮಗಾಗಿ ಕಾಲುವೆಗಳನ್ನು ಹರಿಸುವನು ನೀವು ಅಲ್ಲಾಹನ ಬಗ್ಗೆ ಯಾವುದೇ ಪ್ರತಿಷ್ಠೆಯನ್ನು ನಿರೀಕ್ಷಿಸದಿರಲು ನಿಮಗೇನಾಗಿದೆ ಅವನಂತೂ ನಿಮ್ಮನ್ನು ವಿವಿಧ ಹಂತಗಳಲ್ಲಿ ಸೃಷ್ಟಿಸಿರುವನು ಸದಾ ಅಲ್ಲಾಹನು ಸಪ್ತ ಗಗನಗಳನ್ನು ಅಂತಸ್ತು ಅಂತಸ್ತುಗಳಾಗಿ ಿದನು ಎಂಬುದ ಮತ್ತು ಅವುಗಳಲ್ಲಿ ಚಂದ್ರನನ್ನು ಬೆಳಕಾಗಿಯೋ ಸೂರ್ಯನನ್ನು ದೀಪವಾಗಿಯೋ ಎಂಬುದನ್ನು ಅಲ್ಲಾಹನು ನಿಮ್ಮನ್ನು ಭೂಮಿಯಿಂದ ವಿಚಿತ್ರ ರೀತಿಯಲ್ಲಿ ಬೆಳೆಸಿದನು ما يعيدكم فيها ويخرجكم اخراجا منذ اونو నిమ్మను పునః ఇదే భూమి గ మరలిసును మత్తు ఇదరింద ఒమ్మలే నిమ్మను హోరతేగియను আল্লাহు జాలలకుల్ అద్బసతా మత్తు అల్లాహను భూమియను నిమగగీ హాసుగేయన్నగీ మాడిదను లితస్లుకు మిన్హా సుహలన్ ఫజాజా ನೀವು ಇದರಲ್ಲಿ ವಿಶಾಲವಾದ ಮಾರ್ಗಗಳಲ್ಲಿ ನಡೆಯುವಂತಾಗಲು ಇಲ್ಲ ನೂಹರು ಹೇಳಿದರು ನನ್ನ ಪ್ರಭು ಇವರು ನನ್ನ ಮಾತನ್ನು ತಿರಸ್ಕರಿಸಿದರು ಮತ್ತು ಸಂಪತ್ತು ಹಾಗೂ ಸಂತಾನಗಳನ್ನು ಪಡೆದು ಇನ್ನಷ್ಟು ನಷ್ಟಕ್ಕೊಳಗಾಗಿರುವ ಸರದಾರರನ್ನು ಅನುಸರಿಸಿದರು ಇವರು ಬಹುದೊಡ್ಡ ಮೋಸದ ಜಾಲವನ್ನು ಹರಡಿಟ್ಟಿದ್ದಾರೆ ವಕೋಲ ಚದರುಣ್ಣ ಚುಂಬಲ ಚದರುಣಯೌ ಕವಲ ಸ್ವರ ಇವರು ಎಷ್ಟು ಮಾತ್ರಕ್ಕೂ ನಿಮ್ಮ ಆರಾಧ್ಯರನ್ನು ತ್ಯಜಿಸಬೇಡಿರಿ ಒಕ್ ಮತ್ತು ನಸರ್ಗಳನ್ನು ಬಿಡಬೇಡಿರಿ ಎಂದು ಹೇಳಿದರು ಇವರು ಅನೇಕ ಮಂದಿಯನ್ನು ದಾರಿಗಡಿಸಿದ್ದಾರೆ ಮತ್ತು ನೀನು ಈ ಅಕ್ರಮಿಗಳಿಗೆ ಪಥಭೃಷ್ಟತೆಯ ವಿನಃ ಇನ್ನಾವ ವಿಷಯದಲ್ಲೂ ಅಭಿವೃದ್ಧಿ ನೀಡಬೇಡ آتي المغرق فادخلوا نارا فلم يجدوا لهم من دون الله انصارا تم অপরাধಗಳ ಕಾರಣದಿಂದಾಗಿ ಅವರು ಮುಳುಗಿಸಲ್ಪಟ್ಟರು ಮತ್ತು ಅಗ್ನಿಗೆ ತಳ್ಳಲ್ಪಟ್ಟರು ಅನಂತರ ಅವರಿಗೆ ತಮ್ಮನ್ನು ಅಲ್ಲಾಹನಿಂದ ರಕ್ಷಿಸಬಲ್ಲ ಸಹಾಯಕನಾರೂ ಸಿಗಲಿಲ್ಲ وقال نوح رب لا تدع على الارض من الكافرين ديارا ಮತ್ತು ನೂಹರು ಹೀಗೆಂದರು ನನ್ನ ಪ್ರಭು ಈ ಸತ್ಯ ನಿಷೇಧಿಗಳ ಪೈಕಿ ಯಾರನ್ನು ಭೂಮಿಯ ಮೇಲೆ ನೆಲೆಸಲು ಬಿಡಬೇಡ ಇಲ್ಲ ನೀನು ಇವರನ್ನು ಹಾಗೆ ಬಿಟ್ಟರೆ ಇವರು ನಿನ್ನ ದಾಸರನ್ನು ದಾರಿಗೇಡಿಸುವರು ಇವರ ಸಂತತಿಯಲ್ಲಿ ಹುಟ್ಟುವ ಪ್ರತಿಯೊಬ್ಬನು ದುರಾಚಾರಿ ಮತ್ತು ಘೋರ ಸತ್ಯ ನಿಷೇಧಿಯೇ ಆಗುವನು ಚಲ ನನ್ನ ಪ್ರಭು ನನ್ನನ್ನು ನನ್ನ ಮಾತಾಪಿತರನ್ನು ಸತ್ಯವಿಶ್ವಾಸಿಯಾಗಿ ನನ್ನ ಮನೆಗೆ ಪ್ರವೇಶಿಸಿದ ಪ್ರತಿಯೊಬ್ಬನನ್ನು ಮತ್ತು ಎಲ್ಲ ಸತ್ಯವಿಶ್ವಾಸಿ ಸ್ತ್ರೀ ಪುರುಷರನ್ನು ಕ್ಷಮಿಸಿಬಿಡು ಮತ್ತು ಅಕ್ರಮಿಗಳಿಗೆ ವಿನಾಶದ ಹೊರತು ಇನ್ನೇನನ್ನೂ ವೃದ್ಧಿಸಬೇಡ